ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಶ್ರೀಮಾನ್ ವೆಂಕಟ ಅನೇಕ ಕಾರಣಗಳಿಂದ ನಮ್ಮೆಲ್ಲರ ಶಾಶ್ವತವಾದ ಕೃತಜ್ಞತೆಗೂ ಗೌರವಕ್ಕೂ ಪಾತ್ರರಾಗಿದ್ದಾರೆ ಆ ನಾನಾ ಕಾರಣಗಳನ್ನು ಮೂರು ಮುಖ್ಯ ಜಾತಿಗಳಾಗಿ ವಿಂಗಡಿಸಬಹುದು ಮೊದಲನೆಯದು ಅವರು ಈ ಕ್ಲಬ್ನ ಸ್ಥಾಪಕರೆಂಬುದು ಎರಡನೆಯದು ಅವರು ಆದರ್ಶಪ್ರಾಯದ ಪೌರಜನ ಎಂಬುದು ಮೂರನೆಯದು ಅವರು ಕೇವಲ ಮನುಷ್ಯತ್ವದ ದೃಷ್ಟಿಯಿಂದಲೇ ಸನ್ಮಾನ್ಯರೆಂಬುದು ಹೀಗೆ ಸುಮಾರು ಐವತ್ತು ವರ್ಷಗಳ ಕೆಳಗೆ ಬಸವನಗುಡಿಯ ಬಡಾವಣೆ ಇನ್ನೂ ಪ್ರಾರಂಭ ದಶೆಯಲ್ಲಿದ್ದಾಗ ವೆಂಕಟನಾರಾಯಣಪ್ಪನವರು ಈ ಪ್ರದೇಶದಲ್ಲಿ ಮನೆ ಕಟ್ಟುವ ಆಲೋಚನೆ ಮಾಡಿದರು ನಾಲ್ಕಾರು ಮನೆಗಳಾದ ಮೇಲೆ ಇಲ್ಲಿಯ ಗೃಹಸ್ಥರು ಸ್ನೇಹ ಭಾಗದಲ್ಲಿ ಒಂದು ಕಡೆ ಸೇರಿ ಸಂತೋಷದಿಂದ ಕಾಲ ಒಂದು ಗೊತ್ತಾದ ಜಾಗ ಅವಶ್ಯವೆಂಬುದು ಅವರ ಮನಸ್ಸಿಗೆ ಬಂತು ಆಗ ಅವರು ಇನ್ನಿಬ್ಬರು ಮೂವರು ಮಿತ್ರರು ಸೇರಿ ಈ ಗೋಷ್ಠಿ ಮಂದಿರದ ಆಲೋಚನೆಯನ್ನು ನಡೆಸಿದರು ಕಟ್ಟಡಕ್ಕೆ ಜಾಗ ಸಿಕ್ಕಿದ ಮೇಲೆ ಕಟ್ಟಡವನ್ನೆಬಿಸಲು ವೆಂಕಟನಾರಾಯಣಪ್ಪನವರು ಮುಂದೆ ನಿಟ್ಟರು ಆಗ ಆ ಕೆಲಸಕ್ಕಿದ್ದ ದ್ರವ್ಯಾನುಕೂಲ ಬಹು ಸಂಕೋಚವಾದದ್ದು ಆದ್ದರಿಂದ ಎಷ್ಟೋ ಅಹ್ ದೇಹಶ್ರಮದ ಕೆಲಸಗಳನ್ನು ವೆಂಕಟನಾರಾಯಣಪ್ಪನವರು ಸ್ವತಃ ನಿರ್ವಹಿಸಿದರು ಇಟ್ಟಿಗೆ ಗಾಡಿ ಬಂದ ಕೂಡಲೇ ಇಟ್ಟಿಗೆಗಳನ್ನು ಅದರಿಂದ ಇಳಿಸಿ ಎಣಿಸಿ ಗೊತ್ತಾದ ಕಡೆ ರಾಶಿ ಹೊಯ್ಯುವ ಕೆಲಸಗಳನ್ನು ಅವರು ಸ್ವಂತ ಕೈಯಿಂದ ಮಾಡಿದರು ಮಣ್ಣು ಷೇರು ಪೆಲಸಿ ಸ್ವತಃ ಗೋಡೆ ಕಟ್ಟಿದರು ಈಗ ಸುಂದರವಾಗಿ ಕಾಣುತ್ತಿರುವ ಈ ಮಂದಿರದ ಗೋಡೆಗಳಲ್ಲಿ ಒಂದಿಷ್ಟು ಭಾಗ ಅವರ ಕೈಯಿಂದ ಆದದ್ದು ಸೇರಿಕೊಂಡಿದೆ ಕಟ್ಟಡವನ್ನೆಬ್ಬಿಸುವುದಕ್ಕಿಂತ ಹೆಚ್ಚಾದದು ಈ ಗೋಷ್ಠಿಯ ಕಾರ್ಯ ನಿರ್ವಾಹಕ್ಕಾಗಿ ಅವರು ಪಠಪಾಡು ಚಂದ ವಸೂಲು ಮಾಡುವುದು ಆ ಕಾಲದಲ್ಲೂ ಸುಲಭದ ಕೆಲಸವಾಗಿರಲಿಲ್ಲ ಸದಸ್ಯ ಪುಸ್ತಕವನ್ನು ರಸೀದಿ ಪುಸ್ತಕವನ್ನು ವೆಂಕಟನಾರ ನಾರಾಯಣಪ್ಪನವರು ಕಂಗು ಕಂಕುಳಿನಲ್ಲಿರಿಸಿಕೊಂಡು ಮನೆಮನೆಗೂ ಅಲೆಅಲೆ ಅಲೆದೆಳೆದು ನಕ್ಷತ್ರಿಕನೆಂಬ ಬಿರುದನ್ನು ಸಂಪಾದಿಸಿಕೊಂಡರು ಗೋಷ್ಠಿಯ ವಾಚನಾಲಯಕ್ಕಾಗಿ ತರಿಸುತ್ತಿದ್ದ ಪತ್ರಿಕೆಯ ಪುಸ್ತಕಗಳನ್ನು ಸದಸ್ಯರು ಸ್ನೇಹಿತರು ಕಾರ್ಯದರ್ಶಿಗೆ ತಿಳಿದಂತೆಯೂ ತಿಳಿಯದಂತೆಯೂ ಸಾಲ ತೆಗೆದುಕೊಂಡು ಹೋಗಿ ಕಾಲಕ್ಕೆ ಸರಿಯಾಗಿ ವಾಪಸು ಮಾಡದೆ ಉಳಿಸಿಕೊಂಡಿರುತ್ತಿದ್ದರು ವಾಪಸು ಕೊಟ್ಟವರು ಎಷ್ಟೋ ಸಲ ಪುಸ್ತಕದ ಚಿತ್ರಪಟಗಳನ್ನು ಹರಿದುಕೊಂಡೋ ಪತ್ರಿಕೆಯನ್ನು ನಲುಗಿಸಿ ಮಾಸಲು ಮಾಡಿಯೋ ಹಿಂತಿರುಗಿಸುತ್ತಿದ್ದರು ಇಂಥ ಅಕ್ರಮಗಳನ್ನು ತಿದ್ದುವ ಪ್ರಯತ್ನದಲ್ಲಿ ವೆಂಕಟನಾರಾಯಣಪ್ಪನವರು ಹೆದರಿದವರಲ್ಲ ಆ ಕ್ರಮಶ್ರದ್ದೆಗಾಗಿ ಅವರಿಗೆ ದೊರೆತ ಪ್ರತಿಫಲ ಬರಿಯ ನಿಷ್ಟೂರ. ಈ ಸಂಸ್ಥೆಯ ವಿಷಯದಲ್ಲಿ ಅವರು ಹೆಚ್ಚಾದ ಆಶೆ ಇಟ್ಟುಕೊಂಡಿದ್ದರು ನನ್ನನ್ನು ಎರಡು ಮೂರು ಸಲ ಇಲ್ಲಿಗೆ ಕರೆದುಕೊಂಡು ಬಂದು ಇಸ್ಪೀಟ್ ಆಟ ಹೇಳಿಕೊಳ್ಳಲು ಪ್ರಯತ್ನಪಟ್ಟದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಇತರ ವಿದ್ಯೆಗಳಲ್ಲಿ ಹೇಗೋ ಈ ಇಸ್ಪೀಟ್ ವಿದ್ಯೆಯಲ್ಲಿಯೂ ನಾನು ಯಶಸ್ವಿಯಾಗ ತಕ್ಕವನಲ್ಲವೆಂಬುದನ್ನು ಅವರು ಬೇಗ ಕಂಡುಕೊಂಡರು ದೂರದಿಂದ ನೋಡುವವರಿಗೆ ಅವರು ಕಟ್ಟುನಿಟ್ಟಿನ ಮನುಷ್ಯರೆಂದು ಮಹಾ ನೇಮಿಷ್ಠರೆಂದು ಹಾಸ್ಯ ವಿನೋದಗಳಿಗೆ ಅವರಲ್ಲಿ ಜಾಗವಿಲ್ಲವೆಂದು ತೋರುತ್ತಿತ್ತು ಆದರೆ ಸ್ವಲ್ಪ ಹತ್ತಿರ ಬಂದವರಿಗೆ ಅವರ ಸರಸತೆ ಗೋಚರವಾಗಲು ಬಹುಕಾಲ ಬೇಕಾದ ರಲಿಲ್ಲ ಕಷ್ಟನಿಷ್ಠೂರಗಳಲ್ಲಿರುವವರಿಗೆ ಸಮಾಧಾನ ನೀಡುವುದರಲ್ಲಿಯೂ ಶುಚಿಯಾದ ಹಾಸ್ಯದಿಂದ ಎಳೆಯರಂತೆ ಮನಸ್ಸು ಬಿಟ್ಟು ನಗುವುದರಲ್ಲಿಯೂ ಅವರಿಗೆ ಸಮನಾದ ರಸಿಕರನ್ನು ಬಹುಮಂದಿಯನ್ನು ನಾನು ಕಂಡಿಲ್ಲ ಇನ್ನು ಅವರ ಪೌರ ಜ್ಞಾಪಕಕ್ಕೆ ತಂದುಕೊಳ್ಳೋಣ ಒಂದು ಹೊಸ ಉಪನಗರ ನಿರ್ಮಾಣವಾದ ಮೇಲೆ ಅದರಲ್ಲಿ ಜನಸೌಕರ್ಯಕ್ಕೆ ಏನೇನು ಅವಶ್ಯವೆಂಬುದನ್ನು ವೆಂಕಟನಾರಾಯಣಪ್ಪನವರು ಗೊತ್ತು ಕಾರ್ಯಾರಂಭ ಮಾಡಿದರು ಹಾಗೆ ಆದದ್ದು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಆ ಗುಡಿಗೂ ವೆಂಕಟ ನಾರಾಯಣಪ್ಪನವರು ಖುದ್ದಾಗಿ ಗೋಡೆ ಕಟ್ಟಿದರು ವರ್ಷೇ ವರ್ಷೇ ಶಿವರಾತ್ರಿಯ ಕಾಲದಲ್ಲಿ ತಾವೇ ಖುದ್ದಾಗಿ ಸುಣ್ಣ ತೊಡೆದು ಗುಂಡಿಯನ್ನು ನವೀಕರಿಸುತ್ತಿದ್ದರು ಗುಡಿಯನ್ನು ನವೀಕರಿಸುತ್ತಿದ್ದರು ಆ ಗುಡಿಯ ಲೆಕ್ಕಾಚಾರಗಳನ್ನು ಒಂದು ಬಿಡಿಕಾಸು ಕೂಡ ಹೆಚ್ಚು ಕಡಿಮೆ ಬರದಂತೆ ಬರೆದಿರಿಸಿ ಕ್ರಮವಾಗಿ ಮಹಾಜನ ಸಭೆಯನ್ನು ಕರೆದು ಅದಕ್ಕೊಪ್ಪಿಸುತ್ತಿದ್ದರು ಹಾಗೆಯೇ ಅವರು ಅನೇಕ ಪೌರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಬಸವನ ಗುಡಿಗೆ ಮಾರ್ಕೆಟ್ ಕಟ್ಟಿಸಲು ಪ್ರಯತ್ನ ಮಾಡಿದರು ಇಲ್ಲಿಯ ರೇಟ್ ಪೇಯರ್ ಸಂಘಕ್ಕೆ ವ್ಯವಸ್ಥಾಪರಾಗಿ ವ್ಯವಸ್ಥಾಪಕರಾಗಿದ್ದರು ಅನೇಕ ಸಹಕಾರ ಸಂಘಗಳ ನಿರ್ವಾಹದಲ್ಲಿ ಮುಖ್ಯ ಭಾಗವನ್ನು ವಹಿಸಿದರು ಅನೇಕ ಧರ್ಮ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗಾಗಿಯೋ ಅಭಿವೃದ್ಧಿಗಾಗಿಯೂ ಅವರು ದುಡಿದದ್ದು ವಿಶ್ವವಿದ್ಯಾಲಯದ ಸಮಿತಿಗಳಲ್ಲಿಯೂ ಹತ್ತಾರು ಇತರ ಸಂಘ ಸಂಸ್ಥೆಗಳಲ್ಲಿಯೂ ಅವರು ನಿಸ್ಪೃಹತೆಯಿಂದಲೂ ಶ್ರದ್ಧೆಯಿಂದಲೂ ಕೆಲಸ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಹೀಗೆ ನಾನಾಮುಖವಾಗಿ ಸಾರ್ವಜನಿಕ ದುಡಿದವರು ವೆಂಕಟನಾರಾಯಣಪ್ಪನವರು ಅವರ ಪಬ್ಲಿಕ್ ಸ್ಪಿರಿಟ್ ಎಂದರೆ ಸಾರ್ವಜನಿಕ ಚಿಂತನೆಯು ಎಲ್ಲರಿಗೂ ಅನುಕರಣೀಯವಾದದ್ದು ಅಂತಾಶ್ರಮಕ್ಕೆ ಬಹುಮಂದಿಯ ನಿಷ್ಠೂರದ ವಿನ ಬೇರೆ ಯಾವ ಪ್ರತಿಫಲವೂ ಇಲ್ಲದಿದ್ದ ಕಾಲ ಅದು ಅಂಥ ನಿಸ್ಪೃಹರು ಖಂಡಿತವಾದಿಗಳು ಆದವರಿಗೆ ಇಂದಿನ ದಿವಸ ಹೆಚ್ಚು ಪುರಸ್ಕಾರ ದೊರೆಯುತ್ತಿದೆ ಎಂದು ನಾನೇನೂ ಭ್ರಾಂತಿ ಪಟ್ಟುಕೊಂಡಿಲ್ಲ ನಿಷ್ಠೂರವೇ ನಿಷ್ಠೆಗೆ ಪ್ರತಿಫಲವೆಂದು ತೋರುತ್ತದೆ ಹಾಗಿದ್ದರೂ ಸ್ವಾರ್ಥದ ಸೋಂಕು ಮಾತ್ಸರ್ಯ ಕಾರಣವೂ ಇಲ್ಲದಿದ್ದ ಜನರು ವೆಂಕಟನಾರಾಯಣಪ್ಪನವರು ಎಂತ ಪ್ರಾಮಾಣಿಕರು ಎಂಥ ಸತ್ಯಸಂಧರು ಎಂಬುದನ್ನು ಕಂಡುಕೊಂಡು ಅವರನ್ನು ಗೌರವಿಸುತ್ತಿದ್ದರು ಕೇವಲ ಮನುಷ್ಯತ್ವ ದೃಷ್ಟಿಯಿಂದ ಫಕತ್ ಮನುಷ್ಯ ವ್ಯಕ್ತಿ ಎಂದು ನೋಡಿದರೂ ವೆಂಕಟನಾರಾಯಣಪ್ಪನವರು ಪೂಜೆ ಅವರು ಒಳಗು ಹೊರಗು ಒಂದೇ ತೆರದ ಪರಿಶುದ್ಧಿಯನ್ನು ಪಡೆದಿದ್ದವರು ಮನಸ್ಸಿನಲ್ಲಿದ್ದದ್ದು ಬಾಯಿಯ ಮಾತಿನಲ್ಲಿ ಬಾಯಿಯಿಂದ ಹೊರಟದ್ದು ನಡೆದ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣಬರುತ್ತಿತ್ತು ಅವರು ಸದಾಚಾರಶೀಲರು ಮತ್ತು ಸಂಪ್ರದಾಯಾನುವರ್ತಿಗಳು ಅವರ ಆಕಾರವನ್ನು ನೋಡಿದ ಮಾತ್ರದಿಂದಲೇ ಇದು ಗೊತ್ತಾಗುತ್ತಿತ್ತು ಆದರೆ ಅವರು ಅಂಧಶ್ರದ್ಧೆಯವರೇನೂ ಆಗಿರಲಿಲ್ಲ ನಮ್ಮ ಆಚಾರ ಪದ್ಧತಿಗಳಲ್ಲಿ ಬದಲಾವಣೆಗಳು ಆಗಬೇಕಾದವು ಎಷ್ಟೋ ಇದೆ ಎಂಬುದನ್ನು ಅವರು ಒಪ್ಪಿಕೊಂಡಿದ್ದರು ಮತ್ತು ತಮಗೆ ಯುಕ್ತವೆನಿಸಿದ ಸುಧಾರಣೆಗಳನ್ನು ಅವರು ಅನುಷ್ಠಾನಕ್ಕೂ ತಂದುಕೊಂಡಿದ್ದರು ಹೊರನೋಟಕ್ಕೆ ಅವರು ಎಷ್ಟು ಕಠಿಣ ವರ್ತಿಯಂತೆ ತೋರುತ್ತಿದ್ದರು ಒಳ ಒಳ ಮನೋಬಾಂಧವ್ಯಕ್ಕೆ ಅವರು ಅಷ್ಟು ಅಷ್ಟು ಮೃದುವಾಗಿ ಇರುತ್ತಿದ್ದರು ಅವರು ಬಹಳ ಏಳೆ ಕರುಳಿನವರು ಅವರು ಕಣ್ಣೀರಿಡುತ್ತಾ ಕೋಪದ ಧ್ವನಿಯಲ್ಲಿ ಮಾತನಾಡಿದ್ದನ್ನು ನಾನು ಕಂಡಿದ್ದೇನೆ ವಜ್ರಾದಪಿ ಕಟೋರ ಕಟೋರಾಣಿ ಮೃದೂನಿ ಕುಸುಮಾದಪಿ ಎಂಬ ಭವಭೂತಿಯ ಮಾತು ಅವರ ವಿಷಯಕ್ಕೆ ಬಹಳ ಚೆನ್ನಾಗಿ ಅನ್ವಯಿಸುತ್ತಿತ್ತು ವೆಂಕಟನಾರಾಯಣಪ್ಪನವರ ಅವಸಾನ ಕಾಲಕ್ಕೆ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ನಾನು ಅವರ ಬಳಿ ಕುಳಿತು ಮಾತನಾಡುತ್ತಿದ್ದೆ ಆಗವರು ಮಲಗಿದ್ದ ಕೊಠಡಿ ರಸ್ತೆಯ ಮಗುಲಲ್ಲಿತ್ತು ಅಲ್ಲಿ ರಸ್ತೆಯ ದೂಳು ಗಾಡಿ ಬಸ್ಸುಗಳ ಶಬ್ದವೂ ಅತಿಯಾಗಿತ್ತು ಅವರು ಆ ಕೊಠಡಿಯನ್ನು ಬಿಟ್ಟು ಮನೆಯ ಪೂರ್ವ ಭಾಗದಲ್ಲಿ ರಸ್ತೆಯಿಂದ ದೂರವಾಗಿದ್ದ ಒಂದು ಕೊಠಡಿಯಲ್ಲಿ ಮಲಗಿಕೊಳ್ಳಬಹುದೆಂದು ನಾನು ಸೂಚಿಸಿದೆ ಅವರು ನನಗೆ ಕೊಟ್ಟ ಉತ್ತರವು ಸ್ವಭಾವ ಪ್ರದರ್ಶಕವಾಗಿದೆ ಈಗ ನಾನು ಮಲಗಿರುವ ಕೊಠಡಿಯ ಹಿಂದುಗಡೆಯ ಕೊಠಡಿಯಲ್ಲಿ ನನ್ನ ಆಗಾಗ ಪಿಟೀಳು ನುಡಿಸುತ್ತಿರುತ್ತಾಳೆ ಮಕ್ಕಳು ಮಾತನಾಡುತ್ತಾ ನಗುತ್ತಿರುತ್ತಾರೆ ಈ ಸಂತೋಷಕ್ಕೆ ನೀವು ಹೇಳುವ ಬೇರೆ ಕೊಠಡಿಯಲ್ಲಿ ಅವಕಾಶವಿಲ್ಲ ವೆಂಕಟನಾರಾಯಣಪ್ಪನವರಿಗೆ ಸಂಗೀತದಲ್ಲಿಯೂ ಮಕ್ಕಳ ನಗು ಹರಟೆಯಲ್ಲಿಯೂ ಅಷ್ಟೊಂದು ಪ್ರೀತಿ ನನಗೆ ಕೂಡ ತೋರಿರಲಿಲ್ಲ ಅವರ ಮನಸ್ಸು ಗಟ್ಟಿ ಮಡಕೆಯೊಳಗಿದ್ದ ಹೊಸ ಬೆಣ್ಣೆಯ ಮುದ್ದೆ ಲೋಕದ ಕಣ್ಣಿಗೆ ಕಾಣಿಸುತ್ತಿದ್ದದ್ದು ಮಡಕೆಯ ಗಟ್ಟಿ ಮುಚ್ಚಳ ತೆರೆದವರಿಗೆ ಕಾಣುತ್ತಿದ್ದದ್ದು ನವನೀತ ಇಂತಹವರ ಸ್ಮರಣೆ ಯಾರಿಗೆ ಬೇಡ ಈ ದಿವಸ ನನ್ನ ಪಾಲಿಗೆ ಸುದಿವಸ ಇದು ತಮ್ಮೆಲ್ಲರ ಪಾಲಿಗೂ ಹಾಗೆಯೇ ಎಂದು ತಾವು ಭಾವಿಸುವಿರೆಂದು ನಾನು ತಿಳಿದುಕೊಂಡಿದ್ದೇನೆ ವೆಂಕಟನಾರಾಯಣಪ್ಪನವರ ಸ್ಮರಣೆಯನ್ನು ಚಿರಸ್ಥಾಯಿಯಾಗಿ ಮಾಡುವ ಈ ಸತ್ಕಾರ್ಯದಲ್ಲಿ ನನಗೆ ಒಂದು ಭಾಗವನ್ನು ಕೊಟ್ಟಿದ್ದಕ್ಕೋಸ್ಕರ ತಮಗೆ ನಾನು ಅತ್ಯಂತ